ಅದಕ್ಕೆ ಎಷ್ಟು ಬೆಲೆ ಈ ದಿಲ್ ಹೂಷ್ ಆವೃತ್ತಿಯಲ್ಲಿ ತಯಾರಾಗಿರುವುದು ಪ್ರತಿಗಳಂತೆ ಸೊಗಸಾದ ಕಾಗದ ಬಹು ಸೊಗಸಾದ ದಪ್ಪ ದಪ್ಪನೆಯ ಅಕ್ಷರ ಸೊಗಸಾದ ರಟ್ಟು ಒಂದೊಂದು ಪ್ರತಿಯಲ್ಲೂ ಮಾರ್ಲೆಯ ಕೈ ಬಹ ಆ ಪ್ರತಿಗಳಿಗೆ ಪ್ರಕಟವಾಗುವುದಕ್ಕೆ ಮೊದಲೇ ಗಿರಾಕಿಗಳು ಹೆಸರನ್ನು ದಾಖಲು ಮಾಡಿದ್ದರೂ ತಡಮಾಡಿಕೆ ಇಳಿದವರಿಗೆ ಪ್ರತಿಗಳೇ ದೊರಕಲಿಲ್ಲ ಒಂದು ವಿಶೇಷ ಹೇಳುತ್ತೇನೆ ಮೊದಲೇ ಹೆಸರು ಗ್ರಂಥ ಸಮುಚ್ಚಯವನ್ನು ಕೊಂಡುಕೊಂಡವರಲ್ಲಿ ಮಹಾರಾಜ ರಣಜಿತ್ ಸಿಂಹರವರು ಒಬ್ಬರು ಇವರು ಜಾನಂಗರ್ ಸಂಸ್ಥಾನದ ಮಹಾರಾಜರು ಇವರು ಜಾಮ್ನಗರ್ ಸಂಸ್ಥಾನದ ಮಹಾರಾಜರು ಕ್ರಿಕೆಟ್ ಆಟದಲ್ಲಿ ಮಹಾ ಪ್ರಖ್ಯಾತರಾದವರು ಅವರು ಬಹುಮಟ್ಟಿಗೆ ಇಂಗ್ಲೆಂಡ್ ಇರುತ್ತಿದ್ದರು ಅವರು ಮಾರ್ಲೆ ಗ್ರಂಥ ಸಮುಚ್ಛಯದ ಡೇ ಲೂಷ್ ಆವೃತ್ತಿಯನ್ನು ಮಾತ್ರವಲ್ಲ ಆ ಪುಸ್ತಕಗಳನ್ನು ಒಬ್ಬ ಸ್ಪೆಷಲ್ ಬೈಂಡರಿಗೆ ಕೊಟ್ಟು ಅದಕ್ಕಿಂತ ಅದಕ್ಕಿದ್ದ ರಟ್ಟುಗಳನ್ನು ಕಿತ್ತು ಹಾಕಿಸಿ ಹೊಸ ರಟ್ಟುಗಳನ್ನು ಕಟ್ಟಿಸಿದ್ದರು ಆ ಹೊಸ ರಟ್ಟಿನಲ್ಲಿ ಚಿನ್ನದಲ್ಲಿ ಕೆತ್ತಿದ ಚಿತ್ರಗಳು ಕೆಂಪು ಪಚ್ಚೆ ಮುಂತಾದ ರತ್ನಗಳು ಅಲ್ಲಲ್ಲಿ ವಜ್ಜದ ಹರಳುಗಳು ಈ ಚಿನ್ನ ರನ್ನಗಳಿಂದ ಹೆಸರುಗಳನ್ನು ಅಲಂಕಾರಗಳನ್ನು ಮಾಡಿಸಿದರು ನೋಡುವವರ ಕಣ್ಣಿಗೆ ತೆಳೆತನೆ ರಂಗುರಂಗಾಗಿ ಹೊಳೆಯುತ್ತಿತ್ತು ಹಾಗಾದರೆ ರಣಜಿತ್ ಸಿಂಗರು ಮಹಾ ವಿದ್ವಾಂಸರಾಗಿರಬೇಕು ಮಾರ್ಲೆಯ ಮೇಲೆ ಇಷ್ಟು ಅಭಿಮಾನವಿರಬೇಕಾದರೆ ಚರಿತ್ರೆಯಲ್ಲೂ ರಾಜ್ಯಶಾಸ್ತ್ರದಲ್ಲೂ ಆತ ವ್ಯಾಸಂಗ ಮಾಡಿರಬೇಕು ಶಾಸಿಗಳು ನೀವು ನೀನು ಹುಚ್ಚ ಓದುವುದಕ್ಕೆಂದು ಯಾರಾದರೂ ಪುಸ್ತಕ ಕೊಂಡುಕೊಳ್ಳುತ್ತಾರೆಯೇ ಪುಸ್ತಕ ಕೊಂಡುಕೊಳ್ಳುವುದು ಬಿರುವನಲ್ಲಿಟ್ಟು ಬಂದವರು ಅದನ್ನು ನೋಡಲೆಂಬ ಅಭಿಪ್ರಾಯದಿಂದ ಪರಂಗಿಯವರಲ್ಲಿ ಇಂತ ಥಳಥಳಿಸುವ ಪದಾರ್ಥಗಳ ಮೇಲೆ ತುಂಬಾ ವ್ಯಾಮೋಹ ಅದನ್ನು ನೋಡಿ ಹೆಂಗಸರು ಬೆರಗು ಬೀಳುತ್ತಾರೆ ಹಾಗಾದರೆ ಬರಿಯ ಪ್ರದರ್ಶನ ಪದಾರ್ಥವೋ ಅದು ಮಾಲೆಯವರು ಇಂಡಿಯಾದ ಸೆಕ್ರೆಟರಿ ಆಫ್ ಸ್ಟೇಟ್ ಇಂಗ್ಲೆಂಡಿನ ಮಂತ್ರಿಗಳಲ್ಲಿ ಪ್ರಭಾವಶಾಲಿಯಾದವನು ಈ ಸಂಗತಿಯನ್ನು ಮರೆಯಬೇಡಿ ನಮ್ಮ ರಾಜಮಹಾರಾಜರುಗಳಲ್ಲಿ ಬ್ರಿಟಿಷ್ ಮಂತ್ರಿಗಳ ಮಕ್ಕೋಲ್ಲಾಸ ಮಾಡಬೇಕೆಂಬ ತಾತ್ಪರ್ಯವುಳ್ಳವರು ಅಪರೂಪವೇನಲ್ಲ